ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಎಚ್ ಎಸ್ ಲಕ್ಷ್ಮೀ ನರಸಿಂಹ ನರಸಿಂಹಮೂರ್ತಿಗಳಿಂದ ವಿರಚಿಸಲ್ಪಟ್ಟ ಗೀತಾಮನನ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಕೃತಿ ಆಧ್ಯಾತ್ಮ ಪ್ರಕಾಶನಾಲಯದ ಹದಿನಾರನೇ ಕೃತಿ ಅದರಲ್ಲಿ ಮೂರು ಅಧ್ಯಾಯಗಳನ್ನು ಮನನ ಮಾಡಿದ್ದೇವೆ ನಿನ್ನೆ ಗೀತೆಯದ್ದು ಗೀತಾ ಮನನ ಈಗ ಮುಂದೆ ನಾಲ್ಕನೇ ಅಧ್ಯಾಯದ ಮನನವನ್ನು ಆರಂಭಿಸಿರೋಣ ಶ್ರೀ ಶಂಕರ ಭಗವತ್ಪಾದ ಪೂಜ್ಯರ ಚರಣಗಳಲ್ಲಿ ಶರಣು ಹೊಂದುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಕೆ ಜಿ ಸುಬ್ರಹ ಶರ್ಮರ ಚರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಚರಣಾರ್ಹಿಂದಗಳಲ್ಲಿ ಶರಣು ಹೊಂದುತ್ತಾ ಈಗ ಶ್ರೀಯುತ ಎಚ್ ಎಸ್ ಲಕ್ಷ್ಮೀ ನರಸಿಂಹಮೂರ್ತಿಗಳ ಶರಣಾರ್ವಿಂದಗಳಲ್ಲಿಯೂ ಶರಣು ಹೊಂದುತ್ತಾ ಅವರ ಕೃತಿಯಾದಂಥ ಗೀತಾಮನನ ಇದನ್ನು ಮುಂದುವರಿಸ್ತಾ ಇದ್ದೇವೆ ನಾಲ್ಕನೇ ಅಧ್ಯಾಯದ ಭಾಗವನ್ನು ಅಂತೂ ಎಲೈ ಅರ್ಜುನನೇ ಈ ಅಧ್ಯಾತ್ಮ ವಿದ್ಯೋಪದೇಶವನ್ನು ಪ್ರಪಂಚವು ಹುಟ್ಟಿದಾಗ ಮೊದಲು ನಾನೇ ಸೂರ್ಯನಿಗೆ ಹೇಳಿದೆ ಅನಂತರ ಅದು ಮನು ಮುಂತಾದವರ ಮೂಲಕ ಲೋಕದಲ್ಲಿ ಹರಡಿ ಕೊನೆಗೆ ನಷ್ಟವಾಯಿತು ಈಗ ಮತ್ತೆ ನಾನು ಹೇಳುತ್ತಿದ್ದೇನೆ ಹೀಗೆ ಧರ್ಮ ಸಂಕಟವಾದಾಗಲೆಲ್ಲ ನಾನು ಯದಾ ಯದಾ ಈ ಧರ್ಮಸ್ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಥೆ ತದಾತ್ಮಾನಂ ಸೃಜಾಮ್ಯಹಂ ಭಾರತ ಎಲಿಬ್ರತ ಶ್ರೇಷ್ಠನೇ ಯದಾ ಯಾವಾಗ ಯಾವಾಗ ಧರ್ಮಸ್ಯ ಧರ್ಮಕ್ಕೆ ಜ್ಞಾನಿ ಹಾನಿಯು ಭವತಿಯಾಗುತ್ತದೆಯೋ ಅಧರ್ಮಸ್ ಅಧರ್ಮದ ಅಭ್ಯುತ್ಥಾನ ಏಳುವಿಕೆಯು ಆಗುತ್ತದೋ ತದಾ ಅಹಂ ನಾನು ಆತ್ಮನ ನನ್ನನ್ನು ಸೃಜಾ ಸೃಷ್ಟಿ ಮಾಡ್ತೇನೆ ಅವತಾರ ಮಾಡ್ತೇನೆ ಪರಿತ್ರಣಾಯ ಸಾಧೂನ ವಿನಾಶಾಯ ಚುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಿ ಯುಗಿ ಇದು ಎರಡು ನಾಲ್ಕನೇ ಅಧ್ಯಾಯ ಏಳು ಮತ್ತು ಎಂಟನೇ ಶ್ಲೋಕಗಳು ಸಾಧೂನ ಪರಿತ್ರಾಣಾಯ ಚಿಕ ರಕ್ಷಣೆಗಾಗಿ ಮತ್ತು ದುಷ್ಕೃತ ವಿನಾಶಾಯ ಸಜ್ಜನರ ವಿನಾಶಕ್ ದುಷ್ಟಜನರ ವಿನಾಶಕ್ಕಾಗಿ ವಿನಾಶಕ್ಕಾಗಿ ಧರ್ಮ ಸಂಸ್ಥಾಪನಾರ್ಥಾಯ ಲೋಕದ ಬದುಕಿಗೆ ಆಧಾರವಾದ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಯುಗೆಯುಗೆ ಪ್ರತಿಯುಗದಲ್ಲೂ ಸಂಭವಾಮಿ ಸ ಅವತಾರ ಮಾಡುತ್ತೇನೆ ಹೇಗೆ ಹೀಗೆ ಧರ್ಮೋದ್ಧಾರಕ್ಕಾಗಿ ಅವತಾರ ಮಾಡುತ್ತಿರುವ ನಾನು ಆಯಾ ಜನರ ಗುಣಕರ್ಮಗಳಿಗೆ ಅನುಸಾರವಾಗಿ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿರುತ್ತೇನೆ ಚಾತುರ್ವರ್ಣ್ಯಮಯಾಸ ಗುಣಕರ್ಮ ವಿಭಾಗಶಃಹೋ ಈ ವರ್ಣ ವ್ಯವಸ್ಥೆಯು ಕ್ರಮವಾಗಿ ಧರ್ಮದ ಅನುಷ್ಠಾನ ರಕ್ಷಣೆ ಪೋಷಣೆ ಮತ್ತು ಶುಶ್ರೂಷೆ ಈ ಉದ್ದೇಶಗಳಿಗಾಗಿ ಮೀಸಲಾಗಿದೆ ನೋಡಿ ಧರ್ಮದ ಅನುಷ್ಠಾನ ಬ್ರಾಹ್ಮಣ ವರ್ಣ ರಕ್ಷಣೆ ಇದು ಕ್ಷತ್ರಿಯ ವರ್ಣ ಪೋಷಣೆ ವೈಶ್ಯವರ್ಣ ಶುಶ್ರೂಷೆ ಸೇವೆ ಶೂದ್ರವರ್ಣ ಇದಕ್ಕೆ ಬೇಕಾಗಿ ನಾಲ್ಕು ವರ್ಣಗಳನ್ನು ಮಾಡಿದ್ದು ಸತ್ವಪ್ರಧಾನರಾದವರನ್ನು ಬ್ರಾಹ್ಮಣರೆಂದು ರಜಪ್ರಧಾನವಾಗಿ ಸತ್ವವು ಅಂಗವಾಗಿರುವವರನ್ನು ಕ್ಷತ್ರಿಯರೆಂದು ರಜಪ್ರಧಾನವಾಗಿ ತಮಸ್ಸು ಅಂಗವಾಗಿರುವವರನ್ನು ವೈಶ್ಯರೆಂದು ತಮಸ್ಸೇ ಪ್ರಧಾನವಾಗಿ ರಜಸ್ಸು ಅಂಗವಾಗಿರುವವರನ್ನು ಶೂದ್ರರೆಂದು ವಿಂಗಡಿಸಿದ್ದೇನೆ ಇದೆಲ್ಲವೂ ಜಗತ್ತಿನ ಕಲ್ಯಾಣಕ್ಕಾಗಿ ವ್ಯವಸ್ಥೆಗೊಳಿಸಲ್ಪಟ್ಟಿದೆ ಎಲ್ಲರೂ ಧರ್ಮವನ್ನೇ ಗುರಿಯಾಗಿ ಉಳ್ಳವರಾಗಿರಬೇಕೆಂಬುದು ನನ್ನ ಸಂಕಲ್ಪವಿದೆ ಅಂದರೆ ಇಲ್ಲಿ ನೋಡಿ ಚೆನ್ನಾಗಿ ಹೇಳಿದ್ದಾರೆ ಸ್ವಾಮೀಜಿಯವರು ಅಥವಾ ಇವರು ಸತ್ಯ ಲಕ್ಷ್ಮೀ ನರಸಿಂಹಮೂರ್ತಿಯವರು ಅಂದರೆ ಧರ್ಮದ ಅನುಷ್ಠಾನಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಧರ್ಮದ ಪೋಷಣೆಗಾಗಿ ಧರ್ಮದ ಶುಶ್ರೂಷೆಗಾಗಿ ಅಂತೇಳಿ ಎಲ್ಲರೂ ಧರ್ಮವನ್ನೇ ಗುರಿಯಾಗಿ ಉಳ್ಳವರಾಗಿರಬೇಕೆಂದು ನನ್ನ ಸಂಕಲ್ಪ ಹೀಗೆ ಜಾತಿ ಗುಣಗಳ ಸೃಷ್ಟಿಕರ್ತನ ನಾನಾದರೂ ನಿಜವಾಗಿ ನನಗೆ ಯಾವ ಕರ್ತೃತ್ವೂ ಇಲ್ಲ ಕೇಳು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ತಸ್ಯ ಕರ್ತಾರಮ ಪಿ ಮಾಂ ವಿಧ್ಯಕರ್ತಾರಮ್ಯ ನಾಲ್ಕರಲ್ಲಿ ಹದಿಮೂರನೇ ಶ್ಲೋಕ ಇದೆ ಗುಣಕರ್ಮ ವಿಭಾಗಶಃ ವೇದಾಧ್ಯಯನಾದಿ ಕರ್ಮಗಳ ಸತ್ವಾದಿ ಗುಣಗಳು ವೇದಾಧ್ಯಯನಾದಿ ಕರ್ಮಗಳ ವಿಂಗಡಣೆಗಳಿಗೆ ಅನುಗುಣವಾಗಿ ಮಯಾ ನನ್ನಿಂದ ಚಾತುರ್ವರ್ಣ್ಯಂ ನಾಲ್ಕು ಜಾತಿಗಳು ಸೃಷ್ಟಂ ಸೃಷ್ಟಿ ಮಾಡಲ್ಪಟ್ಟವು ತಸ್ಯ ಅದರ ಕರ್ತಾರಂ ಅಪಿ ಸೃಷ್ಟಿಕರ್ತನಾಗಿರುವೇನಾದರೂ ಮಾಂ ನನ್ನನ್ನು ಅವ್ಯಯಂ ಆಶರಹಿತನು ಅಕರ್ತಾರಂ ಕರ್ತೃ ಅಲ್ಲವೆಂದು ವಿದ್ಧಿ ತಿಳಿಯುವವನಾಗು ಇಂಥ ನನ್ನ ಯಾರು ಸರಿಯಾಗಿ ತಿಳಿಯುವರೋ ಅವರು ಕೃತಕೃತ್ಯರಾಗುವರು ಉಳಿದವರು ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿಸಾಯ್ತಾರೆ ಆದ್ದರಿಂದ ನನ್ನನ್ನು ತಿಳಿದವನು ಜ್ಞಾನ ಜ್ಞಾನವೆಂಬುದು ಬಹಳ ಹೆಚ್ಚಿನಂದು ಕೇಳು ನ ಹಿ ಜ್ಞಾನೇ ಸದೃಶ ಪವಿತ್ರಂ ಇಹ ವಿಧ್ಯತೆ ತತ್ ಯೋಗ ಸಂಸದ್ಧ ಕಾಲೇನ ಆತ್ಮನಿಂದತಿ ನಾಲ್ಕರಲ್ಲಿ ಮೂವತ್ತೆಂಟನೇ ಶ್ಲೋಕ ಇದು ಇಹ ಇಲ್ಲಿ ಜ್ಞಾನೇನ ಸದೃಶ ಪವಿತ್ರಂ ನಿಯತ್ತೆ ಜ್ಞಾನಕ್ಕೆ ಸಮಾನವಾದ ಶ್ರೇಷ್ಠವಾದದ್ದು ಯಾವುದು ಇರುವುದಿಲ್ಲ ಯೋಗ ಸಂಸದ್ಧ ಕರ್ಮಯೋಗಶಿ ಚಿತ್ತಶುದ್ಧಿಗಳಿಂದ ಸಂಸಿದ್ಧ ಸಂಸ್ಕೃತನಾದವನು ಯೋಗ್ಯತೆಯನ್ನು ಪಡೆದವನು ಕಾಲೇನ ಬಹಳ ಕಾಲದ ಮೇಲೆ ಕಾಲ ಕಾಲಕ್ರಮದಲ್ಲಿ ಕ್ರಮೇಣ ಆತ್ಮನಿ ತನ್ನಲ್ಲಿಯೇ ಸ್ವಯಂ ತಾನೇ ತತ್ ಆ ಜ್ಞಾನವನ್ನು ವಿಂದು ಪಡೆದುಕೊಳ್ಳುತ್ತಾನೆ ಚಿತ್ತ ಶುದ್ಧಿಗಳಿಂದ ಜ್ಞಾನವೇ ಎಲ್ಲಕ್ಕಿಂತ ಮಿಗಿಲಾದುದಾದರೆ ಅದನ್ನೇ ಸಾಧಿಸಬಹುದಲ್ಲ ಕರ್ಮವನ್ನು ಮಾಡಬೇಕು ಎಂದರೆ ಸಾಮಾನ್ಯ ಜನರಿಗೆ ಒಂದೇ ಬಾರಿ ಜ್ಞಾನವೂ ಹಿಡಿಸುವುದಿಲ್ಲ ಅದಕ್ಕಾಗಿ ಅದನ್ನು ಗುರಿಯಾಗಿ ಇಟ್ಟುಕೊಂಡು ಮೊದಲು ಕರ್ಮವನ್ನೇ ಮಾಡಬೇಕು ಅದು ಹೇಗೆ ಅಂತ ಹೇಳಿದರೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂತ್ಯ ಕರೋತಿ ಯಹ ಲಿಪ್ಯತೆಯ ಸ ಪಾಪೇನ ಪದ್ಮಪತ್ರ ಇದು ಐದನೇ ಅಧ್ಯಾಯಕ್ಕೆ ಬಂತೀಗ ಅದರಲ್ಲಿ ಹತ್ತನೇ ಶ್ಲೋಕ ಯಹ ಕರ್ಮಾಣಿ ಬ್ರಹ್ಮಣಿ ಆಧಾಯ ಯಾವನು ತಾನು ಮಾಡುವ ಕೆಲಸಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಸಂಗಂತ್ಯಕ್ತ ಆಶೆಯನ್ನು ಬಿಟ್ಟು ಕರೋತಿ ಮಾಡ್ತಾನೋ ಸಹ ಅವನು ಅಂಬಸ ನೀರಿನಿಂದ ಪದ್ಮಪತ್ರಮಿವ ತಾವರೆ ಎರೆಯಂತೆ ನೀರಿನಲ್ಲಿದ್ದರೂ ತಾವರೆ ಎಲೆಯೋ ಅದಕ್ಕೆ ಅಂಟಿಕೊಳ್ಳದೇ ಇರುವಂತೆ ಪಾಪೇನಿಪ್ಯತೆ ಪಾಪದಿಂದ ಅಂಟಿಕೊಳ್ಳುವುದಿಲ್ಲ ಪಾಪದಿಂದ ಪಾಪಲೇಪಕ್ಕೆ ಒಳಗಾಗುವುದಿಲ್ಲ ಕಾಯೇನ ಮನಸ ಬುದ್ಧಿಯ ಕೇವಲೈರಿಂದ್ರಿಯೈರ ಯೋಗಿನ್ನ ಕರ್ಮಕುರುವಂತೆ ಸಂಗಂತೆಯೇ ಐದರಲ್ಲಿ ಹನ್ನೊಂದನೇ ಶ್ಲೋಕ ಇದು ಯೋಗಿನ ಯೋಗಿಗಳು ಕಾಯೇನ ಮನಸಾ ಬುದ್ಧ ಶರೀರದಿಂದ ಮನಸಿನಿಂದ ಮತ್ತು ಬುದ್ಧಿಯಿಂದ ಕೇವಲ ಇಂದ್ರಿಯೈ ನನ್ನದೆಂಬುದಿಲ್ಲದಂತಹ ಕಣ್ಣು ಕೈ ಇಂದ್ರಿಯಗಳಿಂದಲೂ ಸಂಗಮ ತಕ್ಕ ಆಸಕ್ತಿಯನ್ನು ಬಿಟ್ಟು ಆತ್ಮಶುದ್ಧಯೇ ಕೇವಲೈ ಇಂದ್ರಿಯೈ ಅಪಿ ಮಗುಗಳಿಂದಲೂ ಕೂಡ ಆಸಕ್ತಿಯನ್ನು ತ್ಯಜಿಸಿ ಅಂತಃಕರಣ ಶುದ್ಧಿಗಾಗಿ ಆತ್ಮಶುದ್ಧಯೇ ಕರ್ಮ ಕರ್ಮವನ್ನು ಕೂರುವಂತೆ ಮಾಡ್ತಾರೆ ಅದರಿಂದ ಕರ್ಮಯೋಗದಲ್ಲಿ ಇದ್ದುಕೊಂಡಿದ್ದರೆ ಸಮಚಿತ್ತತ್ವ ಉಂಟಾಗಿ ಕ ಜ್ಞಾನಕ್ಕೆ ಆಗ ಎಂತ ಜ್ಞಾನವಾಗುವ ಎಂತ ಜ್ಞಾನವಾಗ್ತದೆ ಅಂತೇಳಿ ಹೇಳಿದರೆ ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದ್ ಸರ್ವಭೂತಾಂ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ ಐದರಲ್ಲಿ ಇಪ್ಪತ್ತೊಂಬತ್ತನೇ ಶ್ಲೋಕ ಇದು ಯಜ್ಞತಪಸಾಂ ಭೋಕ್ತಾರಂ ಸರ್ವಲೋಕ ಮಹೇಶ್ವರಂ ಯಜ್ಞ ಮತ್ತು ತಪಸ್ಸುಗಳ ಫಲಪ್ರದನೂ ಒಡೆಯನೂ ಆದ ಎಲ್ಲ ಲೋಕಗಳಿಗೂ ಮಹಾಪ್ರಭುವಾದ ಸರ್ವಭೂತಾಂ ಸುಹೃದ್ ಎಲ್ಲ ಪ್ರಾಣಿಗಳಿಗೂ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡುವ ಮಿತ್ರನಾದ ಮಾಂ ನಾರಾಯಣನಾದ ನನ್ನನ್ನು ಜ್ಞಾತ್ವ ಅರಿತುಕೊಂಡು ಶಾಂತಿಂ ಋಚ್ಛತೆ ಶಾಂತಿಯನ್ನು ಹೊಂದುತ್ತಾನೆ ಆದ್ದರಿಂದ ಮನುಷ್ಯನ ಈ ಜನ್ಮದಲ್ಲಿಯೇ ಭಗವಂತನ ಪ್ರಾಪ್ತಿಗಾಗಿ ತಾನೇ ಪ್ರಯತ್ನ ಮಾಡಬೇಕು ಅಧ್ಯಾತ್ಮ ಮಾರ್ಗದಲ್ಲಿ ಮತ್ತೆ ಯಾರೂ ಸಹಾಯಕರಿಲ್ಲ ಆತ್ಮನ ಉದ್ಧರೇದಾತ್ಮನಾತ್ಮಾನಮಾತ್ಮಾನಮೋಜಾದ ಏದ್ ಆತ್ಮಯೂವ್ಯಾ ಆತ್ಮನೋ ಬಂಧುರ್ ಆತ್ಮಯೂವರಿಪಡೋ ಆತ್ಮನ ಆರನೇ ಅಧ್ಯಾಯದಲ್ಲಿ ಐದನೇ ಶ್ಲೋಕ ಇದು ಆತ್ಮಾನಂ ಆತ್ಮನ ಉದ್ಧರೇತು ತನ್ನನ್ನು ತನ್ನಿಂದಲೇ ಕಾಪಾಡಿಕೊಳ್ಳಬೇಕು ಆತ್ಮಾನಂ ಅವಸಾದ ಏತ್ ತನ್ನನ್ನು ಕುಸಿದುಕೊಳ್ಳುವಂತೆ ಮಾಡಬಾರದು ಅವಸಾನವಾಗುವಾಗೆ ಮಾಡಬಾರದು ತನ್ನನ್ನು ತಾನು ಪತನ ಕೆಡ ಆತ್ಮನಃ ಆತ್ಮೆಯೋ ಬಂಧು ತನಗೆ ತಾನೇ ಬಂಧುವು ನೆಂಟನು ಆತ್ಮನಃ ಆತ್ಮಯೋ ತನಗೆ ತಾನೇ ಶತ್ರು ಹೇಗೆ ವರ್ತಿಸಿದರೆ ಹಾಗೆ ತಾನು ತನ್ನ ಉದ್ಧಾರದ ದಾರಿಯಲ್ಲಿ ಕೊಂಡೊದ್ರೆ ತನ್ನನ್ನು ತಾನು ಆಗ ಅವನು ಮಿತ್ರನೆನಿಸ್ತಾನೆ ತನ್ನನ್ನು ತಾನು ಪತನಕ್ಕೆ ಮಾಡಿದರೆ ಶತ್ರುವಾಗ್ತಾನೆ ತನಗೆ ಸಂಸಾರ ಬಂಧನದಿಂದ ನಿರ್ಮುಕ್ತನಾಗಲು ತಾನೇ ಪ್ರಯತ್ನಿಸಬೇಕು ಹಾಗೆ ಮಾಡದಿದ್ದರೆ ತನಗೆ ಅಪಕಾರ ಮಾಡಿಕೊಂಡವನಂತೆ ಆತ್ಮಹನೋ ಜನ ಅಂತೇಳಿ ತನ್ನ ತಾನೇ ಹತ್ಯೆ ಮಾಡಿಕೊಂಡಂತೆ ತಾತ್ಪನಿಗೆ ಸಂಸಾರ ಸಾಗರದಿಂದ ಉದ್ಧಾರವಾಗಲಿ ಯೋಗವೆಂಬ ಸಾಧನವನ್ನು ಕೈಗೊಳ್ಳಬೇಕು ಯೋಗವೆಂದರೆ ಇಲ್ಲಿ ಅಧ್ಯಾತ್ಮ ಯೋಗವೆಂದ ಅರ್ಥ ಮೆಲ್ಲ ಮೆಲ್ಲನೆ ಇಂದ್ರಿಯಗಳನ್ನು ವಶಗೊಳಿಸಿಕೊಂಡು ಈ ಏಕಾಗ್ರವಾಗಿ ಮಾಡಿಕೊಂಡು ತನ್ನಲ್ಲೇ ತಾನು ನೆಲೆ ನಿಲ್ಲುವಂಥದ್ದು ಇದು ಅಭ್ಯಾಸದಿಂದ ಸಾಧ್ಯ ಇಂಥ ಯೋಗವನ್ನು ಮಾಡುವವನು ಶರೀರ ಮನಸ್ಸುಗಳನ್ನು ಹೇಗಿಟ್ಟುಕೊಳ್ಳಬೇಕೆಂದರೆ ಹೇಗೆ ಇಟ್ಟುಕೊಂಡಿರಬೇಕೆಂದರೆ ಆರನೇ ಅಧ್ಯಾಯದ ಹದಿಮೂರು ಹದಿನಾಲ್ಕರು ಶ್ಲೋಕಗಳು ಸಮಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ್ಯ ನಗ್ರಂ ಸ್ವ ದಿಶ್ಚಾನವಲೋಕೆಯ ಪ್ರಶಾಂತ್ ಆತ್ಮ ವಿಗತೀ ಬ್ರಹ್ಮಚಾರಿವ್ರತೆ ಸ್ಥಿರ ಮನಸ್ಸಂಯಮ್ಯಮಚ್ಚಿ ಯುಕ್ತ ಆಸೀತ ಮತ್ಪರ ತಾಯ ಶಿರೋಗ್ರೀವಂ ಸಮಂ ಅಚಲಂ ಧಾರಯನ್ ದೇಹ ಕತ್ತು ಕೃತ್ತಿಗೆಗಳನ್ನು ಸಮನಾಗಿ ಅಲ್ಲಾಡದಂತಿಟ್ಟುಕೊಂಡು ಸ್ಥಿರಹ ನಿಶ್ಚಲನಾಗಿ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ತನ್ನ ಮೂಗಿನ ತುದಿಯನ್ನು ನೋಡುತ್ತಾ ದಿಶಶ್ಚ ಅನವಲೋಕಯನ್ ದಿಕ್ಕುಗಳನ್ನು ನೋಡದೇ ಇರುವವನಾಗಿ ಕುಳಿತುಕೊಳ್ಳಬೇಕು ಪ್ರಶಾಂತಾತ್ಮ ವಿಗತ ಭೀಹಿ ಸಮಾಧಾನವಾದ ಚಿತ್ತವುಳ್ಳವನಾಗಿ ಭಯವಿಲ್ಲದವನಾಗಿ ಬ್ರಹ್ಮಚಾರ್ಯ ವ್ರತೆಯ ಸ್ಥಿತ ಬ್ರಹ್ಮಚರ್ಯ ನಿಯಮದಲ್ಲಿದ್ದುಕೊಂಡು ಮನಸ್ಸಂಯಮ್ಯ ಮನಸ್ಸನ್ನು ಬಿಗಿಹಿಡಿದು ಮಚ್ಚಿತ್ತ ನನ್ನಲ್ಲಿಯೇ ಸ್ಮರಣೆಯುಳ್ಳವನಾಗಿ ಯುಕ್ತಃ ಯೋಗದಿಂದ ಕೂಡಿದವನಾಗಿ ಮತ್ಪರಹ ನನ್ನನ್ನೇ ಗತಿಯಾಗಿ ತಿಳಿದು ಅತಿ ಆಸೀತ ಇರಬೇಕು ಹೀಗೆ ಅಧ್ಯಾತ್ಮ ಯೋಗವನ್ನು ಅಭ್ಯಾಸ ಮಾಡುವ ಸಾಧಕನಿಗೆ ಹದಿನೇಳನೇ ಶ್ಲೋಕ ಆರನೇ ಅಧ್ಯಾಯ ಯುಕ್ತವಿಹಾರುಕ್ತಚೇಷ್ಟು ಕರ್ಮಸು ಯುಕ್ತಸ್ವಪ್ನವೋಧೋತಿ ದುಖ ಯುಕ್ತಾರಿತವಾದ ಆಹಾರ ವಿಹಾರಗಳುಳ್ಳ ಕರ್ಮಸು ಯುಕ್ತಚೇಷ ಕೆಲಸಗಳಲ್ಲಿ ಮಿತವಾದ ಪ್ರವೃತ್ತಿಯುಳ್ಳ ಯುಕ್ತ ಸ್ವಪ್ನಾವಬೋಧಸ್ಯ ಮಿತವಾದ ನಿದ್ರೆ ಮತ್ತು ಎಚ್ಚರವುಳ್ಳವನಿಗೆ ದುಃಖ ದುಃಖವನ್ನು ನಾಶ ಮಾಡುವ ಯೋಗ ಯೋಗವು ಉಂಟಾಗುತ್ತದೆ ಭವತಿ ಹೀಗೆ ಪ್ರಯತ್ನಶೀಲನಾದ ಸಾಧಕನು ಹಾಗಾಗಿ ಆಹಾರ ವಿಹಾರಗಳಲ್ಲಿ ಆಮೇಲೆ ಕರ್ಮಗಳಲ್ಲಿ ಇವೆಲ್ಲದರಲ್ಲೂ ಮಿತವಾಗಿರಬೇಕು ಹಿತಮಿತವಾಗಿರಬೇಕು ಅತಿಯಾಗಬಾರ್ದು ಹೀಗೆ ಪ್ರಯತ್ನಶೀಲನಾದ ಸಾಧಕನು ಮತ್ತು ಮಿತವಾದ ನಿದ್ರೆ ಮತ್ತು ಎಚ್ಚರವುಳ್ಳ ಾಗಿರಬೇಕು ಹೆಚ್ಚು ನಿದ್ದೆಯೂ ಆಗಬಾರ್ದು ಹೆಚ್ಚು ಎಚ್ಚರವೂ ಇರಬಾರ್ದು ಅಂದರೆ ನಿದ್ದೆ ಕಡಿಮೆಯೂ ಆಗಬಾರ್ದು ಎಚ್ಚರವೂ ಕೂಡ ಕಡಿಮೆ ಆಗಬಾರದು ಹಾಗೆ ಮಿತವಾಗಿರಬೇಕು ಹಿತಮಿತವಾಗಿ ಎಚ್ಚರ ಕಡಿಮೆ ಆಗೋದು ಅಂದರೆ ಏನು ನಿದ್ರೆ ಜಾಸ್ತಿ ಆಗೋದು ಹ್ಞೂ ಹಾಗೆ ಹೀಗೆ ಪ್ರಯತ್ನಶೀಲನಾದ ಸಾಧಕನು ನಿಧಾನವಾಗಿ ಯೋಗವನ್ನು ಏರುತ್ತಾ ಯೋಗಾರೂಢ ಬುದ್ಧಿಯನ್ನು ನಿಶ್ಚಲಗೊಳಿಸಿ ಒಳಗಿರುವ ಆತ್ಮಸ್ವರೂಪವನ್ನು ನೀಟ್ಟಿಸಿ ನೋಡುತ್ತಾ ಅದರಲ್ಲಿ ಒಂದಾಗಿ ಸಮದರ್ಶನವನ್ನು ಪಡೆಯುತ್ತಾನೆ ಆರನೇ ಅಧ್ಯಾಯ ಇಪ್ಪತ್ತು ಮೊದಲನೇ ಶ್ಲೋಕ ಸರ್ವಭೂತಸ್ಥಮ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತ ಆತ್ಮ ಸರ್ವತ್ರ ಸಮದರ್ಶನ ತನ್ನನ್ನು ಎಲ್ಲ ಪ್ರಾಣಿಗಳಲ್ಲಿರುವವನನ್ನಾಗಿಯೂ ಆತ್ಮಾನ ಸರ್ವಭೂತಸ್ಥಂ ತನ್ನಲ್ಲಿ ಎಲ್ಲ ಪ್ರಾಣಿ ಭೂತಗಳನ್ನು ಆತ್ಮನಿ ಸರ್ವಭೂತಾನಿ ಎಲ್ಲದರಲ್ಲಿಯೂ ತಾನಿರುವ ಹಾಗೆ ಎಲ್ಲವೂ ತನ್ನೊಳಗೂ ಯೋಗಯುಕ್ತ ಆತ್ಮ ಆತ್ಮನಲ್ಲಿ ನೆನೆನಿಂತ ಮನಸ್ಸುಳ್ಳವನು ಸರ್ವತ್ರ ಎಲ್ಲೆಲ್ಲೂ ಸಮದರ್ಶನ ಸಮನಾದ ಭಗವಂತನನ್ನೇ ನೋಡುವವನಾಗಿ ಈ ಕ್ಷತೆ ಕಂಡುಕೊಳ್ಳುತ್ತಾನೆ ಮುಕ್ತಿಯನ್ನು ಕಂಡುಕೊಳ್ಳುತ್ತಾನೆ ಇಂತಹ ಹೀಗೆ ಉಪದೇಶಿಸಿದ ಕೃಷ್ಣನನ್ನು ಕುರಿತು ಅರ್ಜುನನು ಎಲೇ ಕೃಷ್ಣನೇ ಇಂಥ ಯೋಗವನ್ನು ಮಾಡುವುದು ಸಾಧ್ಯವಾದೀತೆ ಏಕೆಂದರೆ ಮನಸ್ಸು ಬಹಳ ಚಂಚಲವಾಗಿದೆ ಚಂಚಲಂ ಹಿಮನಃ ಕೃಷ್ಣ ಪ್ರಮಾತಿ ಬಲವದೃಢ ತಸ್ಯ ದುರ್ನಿ ತಹಂ ನಿಗ್ರಹಂ ಮನ್ಯೇ ವಾಯೋರಿವಸು ದುಷ್ಕರಂ ಅಂತೇಳಿ ಅರ್ಜುನ್ ಹೇಳ್ತಾನೆ ಮನಸ್ಸು ಅತ್ಯಂತ ಚಂಚಲವಾದದ್ದು ಚಂಚಲಂ ಹಿ ಮನಃ ಕೃಷ್ಣ ಎಲೆ ಕೃಷ್ಣನೇ ಪ್ರಮಾತಿ ಬಲವದೃಢ ಅತ್ಯಂತ ಪ್ರಮಥನಶೀಲವಾದದ್ದು ಬಲವಾದದ್ದು ಹೊಡೆತ ಕೆ ನಮ್ಮನ್ನು ಹ್ಞೂ ಹೊರಮುಖವಾಗಿ ಎದ್ದು ಶರೀರೇಂದ್ರಿಗಳನ್ನು ತನ್ನ ಕಡೆಗೆ ಜಗ್ಗುತ್ತಾ ಇರತಕ್ಕಂತಹದ್ದು ಆಮೇಲೆ ತಷ್ಟ ಅಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುಧುಷ್ಕರಂ ಗಾಳಿಯನ್ನು ಹಿಡಿಯಲಾಗದಿರುವಂತೆಯೇ ಇದನ್ನು ನಿಗ್ರಹಿಸುವುದು ದುಸ್ಸಾಧ್ಯವಾದ ಕೆಲಸವೇ ಸರಿ ಅಂತೇಳಿ ಹೇಳ್ತಾನೆ ಅರ್ಜುನ ಆಗ ಭಗವಂತ ಉತ್ತರ ಕೊಡ್ತಾನೆ ಅಸಂಶಯ ಮಹಾಬಾಹೋ ಮನೋದುರ್ನಿಗ್ರಹಂಚ್ಯಾಸ ಕೌಂತೆಯ ವೈರಾಗ್ಯಣ್ಯತೆ ಆರನೇ ಅಧ್ಯಾಯದ ಮೂವತ್ತೈದನೇ ಶ್ಲೋಕ ಇದು ಮಹಾಬಾಹೋ ಎರೇ ಮಹಾಬಾಹುವಾದ ಪರಾಕ್ರಮಿಯಾದ ಅರ್ಜುನನೇ ನೋಡಿ ಅದಕ್ಕೆ ಹಾಗೆ ಹೇಳೋದು ಕೃಷ್ಣ ಹಾಂ ಏನು ನೀನು ಅತ್ಯಂತ ಪರಾಕ್ರಮಶಾಲಿ ಆದೋ ನಿನಗೆ ಸಾಧ್ಯ ಇಲ್ಲ ಅಂತೇಳಿ ಉಂಟಾ ಯಾವುದಾದರೂ ಅಂಥೇಳಿ ಅದಕ್ಕೆ ಯಾವ ರೀತಿ ಹೇಳ್ತಾನೆ ಮನಃ ದುರ್ನಿಗ್ರಹಂ ಚಲಂ ಅಸಂಶಯಂ ಮನಸ್ಸು ಹಿಡಿಯಲ ಚಂಚಲವೆಂಬುದು ನಿಸ್ಸಂಶಯವಾದ ವಿಷಯವೇ ಅದರಲ್ಲಿ ಸಂಶಯ ಇಲ್ಲ ಅಪ್ತಾನೆ ನೀನು ಹೇಳಿದ ಸರಿ ಸುಳ್ಳಲ್ಲ ತೂ ಆದರೆ ಕೌಂತೆಯ್ಯ ಇಲ್ಲೇ ಈ ಆ ಮನಸ್ಸು ಅಭ್ಯಾಸೇನ ವೈರಾಗ್ಯನ ಚ ಗೃಹ್ಯತೆ ಮತ್ತೆ ಮತ್ತೆ ಯೋಗವನ್ನು ಮಾಡೋದರಿಂದಲೂ ಮತ್ತು ವೈರಾಗ್ಯದಿಂದಲೂ ಹಿಡಿಯಲು ಸಾಧ್ಯವಾಗ್ತದೆ ಅದನ್ನು ಅಂತೇಳಿ ಆದ್ದರಿಂದ ಬಹಳ ಪ್ರಯತ್ನವನ್ನು ಮಾಡಿಯಾದರೂ ಮನಸ್ಸನ್ನು ಹಿಡಿದಕ್ಕೆ ತಂದುಕೊಂಡು ಯೋಗವನ್ನು ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳಲೇಬೇಕು ಅಧ್ಯಾತ್ಮ ಯೋಗವಿಲ್ಲದೆ ಸಿದ್ಧಿಯು ದೊರಕುವುದಿಲ್ಲ ಒಂದು ವೇಳೆ ಒಂದೇ ಜನ್ಮದಲ್ಲಿ ಯೋಗವು ಸಿದ್ಧಿಸದಿದ್ದರೂ ಚಿಂತಿಸಬೇಕಾಗಿಲ್ಲ ಅದು ಮಾಡಿದಂತೆಲ್ಲ ವೃದ್ಧಿಯಾಗುತ್ತಾ ಕೊನೆಗೆ ಯಾವುದೋ ಒಂದು ಜನ್ಮದಲ್ಲಾದರೂ ಪಕ್ವಾದ ಫಲವನ್ನು ಕೊಡ್ತದೆ ಆದ್ದರಿಂದ ಯೋಗಿ ಎಂಬುವನು ಅಥವಾ ಸಾಧಕನು ಎಲ್ಲರಿಗಿಂತ ಹೆಚ್ಚಿನವನು ಅದು ಹೇಗೆ ಅಂತೇಳಿ ಹೇಳಿದರೆ ತಪಸ್ವಿಭ್ಯೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಪೋಗಿ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವನ ಅರ್ಜುನ ಆರರಲ್ಲಿ ನಲವತ್ತಾರನೇ ತಪಸ್ವಿಗಳಿಗಿಂತಲೂ ಯೋಗಿಯು ಹೆಚ್ಚಿನವನು ಜ್ಞಾ ಶಾಸ್ತ್ರಜ್ಞಾನಿಗಳಿಗಿಂತಲೂ ಪಂಡಿತರಿಗಿಂತಲೂ ಹೆಚ್ಚಿನವನು ಅಂತೇಳಿ ತಿಳಿಯಲ್ಪಡ್ತಾನೆ ಯೋಗ ಅಂದರೆ ಚಿ ಚಿತ್ತಶುದ್ಧಿ ಮತ್ತು ಇಂದ್ರಿಯ ನಿಗ್ರಹ ಉಳ್ಳವ ಕೇವಲ ಶಾಸ್ತ್ರಜ್ಞಾನ ಇದ್ದರೆ ಸಾಲ್ತು ಶಾ ಜ್ಞಾನಿಭ್ಯ ಹಾಗೆ ಹೇಳಿದ್ದು ಆತ್ಮಜ್ಞಾನಿ ಅಂತ ಹೇಳಿದಲ್ಲ ಶಾಸ್ತ್ರಜ್ಞಾನಿಯನ್ನು ಹೇಳಿದ್ದಲ್ಲಿ ಆತ್ಮಜ್ಞಾನಿಯಾದವನಿಗೆ ಆತ್ಮನಿಯಂತ್ರಣ ಇರ್ತದೆ ಹಾಗೆಯೇ ಕರ್ಮಿಭ್ಯಶ್ಚ ಯೋಗಿ ಅಧಿಕ ಕರ್ಮ ಮಾಡುವವರಿಗಿಂತಲೂ ಯೋಗಿಯು ಹೆಚ್ಚಿನವನು ತಸ್ಮಾತ್ ಆದ್ರಿಂದ ಅರ್ಜುನ ಎಲೆ ಅರ್ಜುನನೇ ನೀನು ಯೋಗೀ ಯೋಗಿಯಾಗು ಹೀಗೆ ಮನೋ ನಿಗ್ರಹಾದಿಗಳಿಂದ ಯೋಗವನ್ನು ಅಳವಡಿಸಿಕೊಂಡು ಕಂಡುಕೊಳ್ಳಬೇಕಾಗಿರುವ ಜಗತ್ತಿನ ಕಾರಣವಾದ ಪರತತ್ವ ನಾನೇ ಆಗಿರುತ್ತೇನೆ ಆದ್ದರಿಂದ ಅಧ್ಯಾಯದ ಏಳನೇ ಶ್ಲೋಕ ಮತ್ತರತರಂ ನಾಂ ಯತ್ಕಿಂಚಿದಸ್ತಿ ಧನಂಜಯ ಕಂಚಿದಸ್ತಿ ಧನಂಜಯ ಮೈ ಸರ್ವಿದ ಪ್ರೋತಂ ಸೂತ್ರೇ ಮಣಿಗಣ ಯುವ ಧನಂಜಯ ಎಳೆಯ ಅರ್ಜುನನೇ ಧನವನ್ನು ಸಂಪಾದಿಸಿಕೊಟ್ಟವ ಧನಂಜಯ ಅಂದರೆ ಅಶ್ವಮೇಧ ರಾಜಸೂಯಾದಿ ಯಾಗಗಳಲ್ಲಿ ಆ ಸಂದರ್ಭದಲ್ಲಿ ರಾಜಿ ರಾಜರುಗಳನ್ನು ಎಲ್ಲ ಸೋರಿಸಿ ಕಪ್ಪು ಕಾಣಿಕೆಗಳನ್ನು ತಂದು ಒಪ್ಪಿಸಿದವ ಹಾಗಾಗಿ ಅದನಿಗೆ ಧನಂಜಯ ಎನ್ನತಕ್ಕಂಥ ಹೆಸರು ಇನ್ನೊಂದು ಧನಂಜಯ ಅಂತ ಹೇಳಿದರೆ ಒಂದು ನಾಗ ನವನಾಗಗಳಲ್ಲಿ ಒಂದು ಅಥವಾ ಪ್ರಾಣಗಳಲ್ಲಿ ಒಂದು ಉಪಪ್ರಾಣಗಳಲ್ಲಿ ಪಂಚ ಪ್ರಾಣಿಗಳು ಪಂಚ ಉಪಪ್ರಾಣಿಗಳು ಅಂತಿದೆಯಲ್ಲ ಆ ಉಪಪ್ರಾಣ ನಾಗ ಕೂರ್ಮ ಕೃಕರ ಧನಂಜಯ ಅಂತ ಹೇಳಿದ್ರೆ ಬರ್ತದೆ ಹ್ಞೂ ನಾಗಗಳಿಗೆ ಯಾಕೆ ಬಂತು ಅಂತೇಳಿ ನಾಗ ಅಂದರೆ ಅದು ಸಂಪತ್ತಿನ ಅಧಿದೇವತೆ ಪಾತಾಳ ಲೋಕದಲ್ಲಿರ್ತಕ್ಕಂಥದ್ದು ನಾಗಲೋಕ ಅಂದರೆ ನಾಗಲೋಕ ವಾಸವಾಗಿರ್ತಕ್ಕಂಥದ್ದು ಹಾಗೆ ಸಂಪತ್ತಿನ ಅಧಿದೇವತೆ ಭೂಮಿಯಲ್ಲಿ ಕೂಡ ಹಾಗೆ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಯಾವುದೇ ಒಂದು ಸಂಪತ್ತಿ ಇದ್ದರೆ ಅದಕ್ಕೆ ನಾಗಗಳು ಅಧಿಕ ಅಧಿಕಾರವನ್ನು ಹೊಂದ್ತವೆ ಅದರ ಮೇಲೆ ಸ್ವಾಮ್ಯವನ್ನು ಹೊಂದ್ಕೊಳ್ಳಿ ಹಾಗಾಗಿ ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಯಾವುದೇ ನಿಧಿ ಏನೋ ಹೋಗ್ದಿಟ್ಟರೆ ಅದನ್ನು ತೆಗಿಲಿಕ್ಕೆ ಹೋದರೆ ಅಲ್ಲಿ ಅವುಗಳು ನಾಗಗಳು ಬರ್ತವೆ ಅಂಥೇಳಿ ಅದರ ರಕ್ಷಣೆ ಅವುಗಳದ್ದು ಹಾಗಾಗಿ ಧನಂಜಯ ಅಂತಲೇ ಹೇಳಿದರೆ ಸಂಪತ್ತಿನ ಧನಂಜಯ ಅಂತಲೇ ಒಂದು ನಾಗಕ್ಕೂ ಕೂಡ ಹೆಸರಿದೆ ಹ್ಞೂ ಧನಂಜಯ ನಾಗ ಕಾರ್ಕೋಟಕ ಧನಂಜಯ ಇತ್ಯಾದಿ ಹೀಗೆ ಇಲ್ಲಿಗ ಅರ್ಜುನನಿಗೆ ಹೇಳಿದ್ದು ಎಲೆ ಅರ್ಜುನ ನನಗಿಂತಲೂ ಬೇರೊಂದು ಹೆಚ್ಚಿನ ಕಾರಣವೂ ಏನೊಂದು ಇರುವುದಿಲ್ಲ ಮತ್ತ ಅನ್ಯತ್ ಪರತರಂ ಕಿಂಚಿತ್ ನಾಸ್ತಿ ಸೂತ್ರೇ ಮಣಿಗಣ ಇವ ಸೂತ್ರದಲ್ಲಿ ದಾರದಲ್ಲಿ ಇರುವ ರತ್ನಗಳ ಸಮೂಹ ಹಾಗೆಯೇ ನನ್ನಲ್ಲಿ ಈ ಜಗತ್ತೆಲ್ಲವೂ ಮಯಿ ಇದಂ ಸರ್ವಂ ಪ್ರೋತ ಎಣೆಯಲ್ಪಟ್ಟಿದೆ ನಾನೇ ಸೂತ್ರಧಾರ ಈ ಜಗತ್ತೆಲ್ಲ ಅದರಲ್ಲಿರ್ತಕ್ಕಂಥ ಮಣಿಗಳು ಪಾತ್ರಧಾರಿಗಳು ಹೀಗೆ ಎಲ್ಲೆಲ್ಲಿಯೂ ನಾನೇ ವ್ಯಾಪಿಸಿಕೊಂಡು ಎಲ್ಲರ ಆತ್ಮನಾಗಿದ್ದುಕೊಂಡಿದ್ದರೂ ಮಾಯೆಯಿಂದ ಮೋಹಿತರಾದ ಜನರು ನನ್ನನ್ನು ಅರಿಯದೇ ಇದ್ದಾರೆ ನಾನು ಅಂತೇಳಿ ಅಂದ್ಕೊಳ್ತಾರೆ ಅವರು ಆದರೆ ಇರುವರು ಭಗವಂತನೇ ಜನರು ಅವರವರನ್ನು ತಾವು ತಾವೇ ಅಂತೇಳಿ ತಿಳ್ಕೊಳ್ತಾರೆ ಆದರೆ ಅದು ಕೇವಲ ಹೊರಗಿನ ಶರೀರ ಕಾಣ್ತಾ ಇರತಕ್ಕಂಥದ್ದು ಒಳಗಿರೋ ಚೈತನ್ಯ ಶಕ್ತಿ ಭಗವಂತನೇ ಅಂತೇಳಿ ಯಾರೂ ತಿಳಿಯುವುದಿಲ್ಲ ಈ ನನ್ನ ದೈವಿಮಾಯು ದಾಟಲ ಸಾಧ್ಯವಾದದ್ದು ಆದರೂ ಯಾರು ನನ್ನನ್ನೇ ಶರಣ ಹೊಂದುತ್ತಾರೋ ಅಂಥವ್ರು ಸುಲಭವಾಗಿ ದಾಟಬಲ್ಲರು ಹೀಗಿದ್ದರೂ ದುಷ್ಕರ್ಮಿಗಳಾದವರು ನನ್ನನ್ನು ಆಶ್ರಯಿಸುವುದಿಲ್ಲ ಆದರೆ ಪುಣ್ಯವಂತರಾದ ನಾಲ್ಕು ಬಗೆಯ ಜನರು ಮಾತ್ರ ನನ್ನನ್ನು ಸೇವಿಸ್ತಾರೆ ಅದು ಹೇಗೆ ಅಂತೇಳಿ ಹೇಳ್ತಾರೆ ಏಳನೇ ಅಧ್ಯಾಯದ ಹದಿನಾರನೇ ಶ್ಲೋಕ ಚತುರ್ವಿಧಾ ಭಜಂತೇಮಾಂ ಜನಾಸ್ಸು ಕೃತಿ ನೋ ಅರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷವಾ ನಾಲ್ಕು ವಿಧವಾದ ಜನರು ನನ್ನನ್ನು ಾರೆ ನಾಲ್ಕು ವಿಧವಾದ ಪುಣ್ಯವಂತರು ಮಾತ್ರ ಇಲ್ಲಿ ಅರ್ಜುನನೇ ಕೇಳು ಯಾರೆಲ್ಲ ಅಂಥೇಳಿ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಒಬ್ಬ ಆರ್ತ ಅಂದರೆ ಕಾಯಿಲೆಯ ಅಥವಾ ಕಳ್ಳರ ಭಯಾದಿಗಳಿಂದ ಬಳಲಿದವ ಹ್ಞೂ ಅರ್ಥ ಆರ್ತಿ ದುಃಖ ಇರುವ ಕಷ್ಟ ಇರುವೋ ಸಂಕಟ ಇರುವವ ಭಯ ಇರುವವ ಅಂಥವನು ದೇವರನ್ನು ಶರಣ ಹೊಂದುತ್ತಾನೆ ರಕ್ಷಿಸು ಅಂಥೇಳಿ ಇನ್ನೊಬ್ಬ ಜಿಜ್ಞಾಸು ತತ್ವವನ್ನು ತಿಳಿಯಬೇಕೆಂಬ ಇಚ್ಛೆ ಉಳ್ಳವ ಜ್ಞಾತಮ್ ಇಚ್ಛಾ ಅವನಿಗೆ ಇದೆಯೋ ಅವನು ಜಿಜ್ಞಾಸ ಜಿಜ್ಞಾಸ ಇರುವವನು ಜಿಜ್ಞಾಸು ಆಮೇಲೆ ಅರ್ಥಾರ್ಥಿ ಧನ ರಾಜ್ಯಾದಿಗಳನ್ನು ಬಯಸುವ ಕಾಮ್ಯ ಕರ್ಮಗಳನ್ನು ಮಾಡತಕ್ಕಂಥವನು ಕಾ ಬಯಕೆಗಳಿರುವಂಥವನು ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಇನ್ನು ಜ್ಞಾನಿ ಅಂದರೆ ನಿಜವಾದ ಜ್ಞಾನಿಯು ಈ ನಾಲ್ವರು ಜನರುಗಳು ಎಲೆ ಭರತಶ್ರೇಷ್ಠನೇ ನನ್ನನ್ನು ಸೇವಿಸ್ತಾರೆ ಭಜಿಸ್ತಾರೆ ಇಂಥ ಭಕ್ತರೊಳಗೆ ಜ್ಞಾನಿಯು ಸರ್ವಶ್ರೇಷ್ಠನು ಇದು ಏಳನೇ ಅಧ್ಯಾಯದ ಹದಿನಾರನೇ ಶ್ಲೋಕ ಆದರೆ ಎಲ್ಲರಿಗೂ ಜ್ಞಾನವೂ ಸುಲಭ ಸಾಧ್ಯವಲ್ಲ ಅದರ ಪ್ರಾಪ್ತಿಗಾಗಿ ಯಾವ ಜ್ಞಾನ ಇದು ಆತ್ಮಜ್ಞಾನ ಭಗವಂತನ ಜ್ಞಾನ ಪರತತ್ವಜ್ಞಾನ ಮತ್ತು ಅದೇ ಎಲ್ಲದರೊಳಗಿರತಕ್ಕಂಥದ್ದು ಏನಂತಕ್ಕಂಥ ಯಥಾರ್ಥ ಜ್ಞಾನ ಆದರೆ ಎಲ್ಲರಿಗೂ ಜ್ಞಾನ ಸುಲಭ ಸಾಧ್ಯವಲ್ಲ ಆದರೆ ಪ್ರಾಪ್ತಿಗಾಗಿ ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇದ್ದರೆ ಕೊನೆಯಲ್ಲಿ ಏನಾಗ್ತದೆ ಏಳನೇ ಅಧ್ಯಾಯ ಹತ್ತೊಂಬತ್ತನೇ ಶ್ಲೋಕ ಹೇಳ್ತದೆ ಬಹು ನಾಂ ಜನ್ಮನಾಂ ಅಂತೆ ವಾಸುದೇವ ಸರ್ವಿತಿ ಸಮಹಾತ್ಮ ಸು ಬಹಳವಾದ ಜ್ಞಾನಕ್ಕಾಗಿ ಪ್ರಯತ್ನ ಮಾಡಿದಂತಹ ಜನ್ಮಗಳ ಕೊನೆಯಲ್ಲಿ ವಾಸುದೇವನು ಎಲ್ಲವೂ ಆಗಿದ್ದಾನೆ ಹೀಗೆಂದು ಪ್ರಶಸ್ತವಾದ ಜ್ಞಾನವುಳ್ಳವನು ನನ್ನನ್ನು ಹೊಂದುತ್ತಾನೆ ಅಂಥ ಮಹಾತ್ಮವು ಅತ್ಯಂತ ಅಪರೂಪನು ಆದರೆ ಜ್ಞಾನವನ್ನೇ ಬಯಸಿ ಎಲ್ಲರೂ ನನ್ನನ್ನೇ ಪೂಜಿಸುವುದಿಲ್ಲ ಕಾಮವಶರಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೆ ಅಂಥವರಿಗೂ ಅಂದರೆ ಆಯಾಯ ಕಾಮನೆಗಳನ್ನು ಆಯಾ ದೇವತೆಯಲ್ಲಿಯೇ ನಾನೇ ಶ್ರದ್ಧೆಯನ್ನು ಉಂಟು ಮಾಡ್ತೇನೆ ಹೇಗೆಂದರೆ ಏಳರಲ್ಲಿ ಇಪ್ಪತ್ತೊಂದನೇ ಶ್ಲೋಕ ಏಳನೇ ಅಧ್ಯಾಯದಲ್ಲಿ ಯೋ ಯೋ ಯಾಂ ಯಾಂ ತನು ಭಕ್ತಃ ಶ್ರದ್ಧೆಯರ್ಚಿತುಮಿಚ್ಚತಿ ತಸ ತಲಾಂ ಶ್ರದ್ಧಾ ತಾಮ ವಿದಾಹಂ ಯಾವ ಯಾವನು ಯಾವ ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸುವುದಕ್ಕೆ ಬಯಸ್ತಾನೋ ಅವನವನಿಗೆ ನಿಶ್ಚಲವಾದ ಶ್ರದ್ಧೆಯನ್ನು ಆಯಾ ದೇವತೆಯಲ್ಲಿ ಉಂಟು ಮಾಡ್ತೇನೆ ಆದರೆ ಹೀಗೆ ಬೇರೆ ದೇವತೆಗಳನ್ನು ಭಜಿಸುವುದಕ್ಕಿಂತಲೂ ಸರ್ವದೇವತಾತ್ಮಕನಾದಂತಹ ನನ್ನನ್ನೇ ಸೇವಿಸುವುದು ಉತ್ತಮ ಏಕೆಂದರೆ ಅಂತಹ ಭಕ್ತನು ಕೊನೆಯಲ್ಲಿ ನನ್ನನ್ನೇ ಸೇರ್ತಾನೆ ಹೀಗೆ ನನ್ನನ್ನು ಪಡೆಯಬೇಕಾದರೆ ಯಾವಾಗಲೂ ನನ್ನನ್ನೇ ಚಿಂತಿಸುತ್ತಿರಬೇಕು ನೀನು ಕೂಡ ಅಂತೇಳಿ ಅರ್ಜುನ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ತಸ್ಮತ್ ಸರ್ವ ಕಾಲು ಮಾಂ ಅನುಸ್ಮರ ಯುಧ್ಯ ಚ ಮಯ್ಯರ್ಪಿತ ಮನೋಬುಧಿ ಮಾಮೇ ವೈಶ್ಯಸ್ಯ ಸಂಶಯ ಹೋ ಎಂಟರಲ್ಲಿ ಏಳನೇದು ಇದು ಎಂಟನೇ ಅಧ್ಯಾಯದಲ್ಲಿ ಏಳನೇ ಶ್ಲೋಕ ಆದ್ದರಿಂದ ಎಲ್ಲಾ ಸಮಯಗಳಲ್ಲಿಯೂ ತಸ್ಮತ್ ಸರ್ವಕಾಲು ನನ್ನನ್ನು ಅನುಸ್ಮರ ಶಾಸ್ತ್ರದಲ್ಲಿ ಹೇಳಿರುವಂತೆ ಹಾಗೂ ಗುರುಗಳು ಉಪದೇಶಿಸುವಂತೆ ಧ್ಯಾನಿಸು ಮತ್ತು ಚ ಯುಧ ಯುದ್ಧವನ್ನು ಮಾಡು ನಿನ್ನ ಕರ್ತವ್ಯವನ್ನು ಮಾಡು ಮೈಯ ಅರ್ಪಿತ ಮನೋಬುದ್ಧಿ ನನ್ನಲ್ಲಿ ನೆಲೆಗೊಳಿಸುವ ಮನಸ್ಸು ಮತ್ತು ಬುದ್ಧಿಯುಳ್ಳವನಾಗಿ ಮಾಮೇವ ನನ್ನನ್ನೇ ಯೇಶ ಸೇರುಕ್ತಿಯ ಅಸಂಶಯಃ ಈ ಸಂಶಯ ಈ ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲ ಮರಣಕಾಲದವರೆಗೂ ಹೀಗೆ ನನ್ನನ್ನೇ ಧ್ಯಾನಿಸುತ್ತಿದ್ದರೆ ಕೊನೆಯಲ್ಲಿ ಎಂಟನೇ ಅಧ್ಯಾಯದ ಹದಿಮೂರನೇ ಶ್ಲೋಕ ಓಂ ಇತ್ಯೇಗ ಅಕ್ಷರಂ ಬ್ರಹ್ಮ ವ್ಯಾಹರನ್ ಸಯಾತಿ ಪರಮಾಂ ಗತಿಂ ಯಾವನೂ ಓಂ ಎಂದು ಒಂದೇ ಅಕ್ಷರ ವಾಚ್ಯನಾದ ಭಗವಂತನನ್ನು ಉಚ್ಚರಿಸುತ್ತಾ ನನ್ನನ್ನು ಯಥಾಶಾಸ್ತ್ರವಾಗಿ ಸ್ಮರಣೆ ಮಾಡುತ್ತಾ ಶರೀರವನ್ನು ಬಿಡುವವನಾಗಿ ಪರಲೋಕಕ್ಕೆ ಹೋಗ್ತಾನೋ ಅವನು ಹೆಚ್ಚಿನ ಗತಿಯನ್ನು ಹೊಂದುತ್ತಾನೆ ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸಹಂ ಸುಲಭ ಪಾರ್ಥ ನಿತ್ಯಯುಕ್ತ ಸಹ ಯೋಗಿನ ಎಂಟರಲ್ಲಿ ಹದಿನಾ ಶ್ಲೋಕ ಎಲೆ ಅರ್ಜುನನೇ ಯಾವನು ನಿಶ್ಚಲವಾದ ಚಿತ್ತವುಳ್ಳವನಾಗಿ ಯಾವಾಗಲೂ ನಿರಂತರವಾಗಿ ನನ್ನನ್ನು ಧ್ಯಾನಿಸ್ತಾನೋ ಯಾವಾಗಲೂ ನನ್ನೇ ಹೊಂದಿಕೊಂಡಿರುವ ಆ ಯೋಗಿಗೆ ನಾನು ಸುಲಭನು ಹೀಗೆ ಅನನ್ಯ ಭಕ್ತಿಯಿಂದ ಪಡೆದುಕೊಳ್ಳಬೇಕಾಗಿರುವ ಭಗವಂತನನ್ನು ಭಾವನೆಯಿಂದ ಪಡೆಯುವ ಮಾರ್ಗ ಒಂದು ಇದಲ್ಲದೆ ಜ್ಞಾನದಿಂದ ಪಡೆಯುವ ಮಾರ್ಗವೂ ಮತ್ತೊಂದಿದೆ ಅದನ್ನು ರಾಜಮಾರ್ಗವೆಂದು ಹೇಳಬಹುದು ಅದಕ್ಕೆ ಉತ್ತಮ ಸಂಸ್ಕಾರವೂ ಬೇಕು ಮಾರ್ಗಗಳು ಬೇರೆ ಬೇರೆ ಪಡೆದುಕೊಳ್ಳಬೇಕಾಗಿರುವ ತತ್ವವು ಒಂದೇ ಅದೇ ಭಗವಂತ ಆ ಭಗವಂತನ ಸ್ವರೂಪವು ಎಲ್ಲಕ್ಕೂ ಮಿಗಿಲಾದದ್ದು ಅವನಿಂದಲೇ ಪ್ರಕೃತಿಯ ಮೂಲಕ ಈ ಜಗತ್ತೆಲ್ಲವೂ ಸೃಷ್ಟಿಯಾಗಿದೆ ಸೃಷ್ಟವಾಗಿದೆ ಹೇಗೆ ಒಂಬತ್ತನೇ ಅಧ್ಯಾಯದ ಹತ್ತನೇ ಶ್ಲೋಕ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಎಲೇ ಕುಂತಿ ವಿಕಾರವಿಲ್ಲದಿ ನೋಡುವ ಸಾಕ್ಷಿಯಾದ ನನ್ನಿಂದ ನನ್ನ ಚೈತನ್ಯ ಬಲದಿಂದ ಪ್ರಕೃತಿಯು ಚೇತನಾಚೇತನಗಳಿಂದ ಕೂಡಿದ ಜಗತ್ತನ್ನು ಹಡೆಯುತ್ತದೆ ಸೂಯತೆ ಪ್ರಸೂಯತೆರ್ತದೆ ಈ ಕಾರಣದಿಂದ ಅನೇನ ಪ್ರಪಂಚವು ವಿಪರಿವರ್ತತೆ ತಿರುಗುತ್ತಾ ಇದೆ ನಡೀತಾ ಇದೆ ಮತ್ತು ನಾನೇ ಜಗತ್ತಿನಲ್ಲಿ ತಂದೆಯು ತಾಯಿಯು ಎಲ್ಲವೂ ಆಗಿದ್ದೇನೆ ಕೇಳು ಒಂಬತ್ತನೇ ಶ್ಲೋಕದ ಒಂಬತ್ತನೇ ಅಧ್ಯಾಯದ ಹದಿನೇಳನೇ ಶ್ಲೋಕ ಪಿತ್ತಮಹ ಸ್ಯ ಜಗತೋ ಮಾತಾತ ಪಿತ್ತಮಹ ವೇದ್ಯ ಪವಿತ್ರ ಓಂಕಾರ ಋಕ್ಸಾಮಜುರೇ ನಾನು ಈ ಪ್ರಪಂಚಕ್ಕೆ ತಂದೆಯು ಕರ್ಮಫಲವನ್ನು ಗೊತ್ತುಪಡಿಸುವ ತಂದೆಯ ತಂದೆಯು ಪಿತಮಹ ಪವಿತ್ರ ಪಾವನವಾದ ವೇದ್ಯ ತಿಳಿಯ ಯೋಗ್ಯವಾದ ಓಂಕಾರ ಓಂಕಾರವು ಋಕ್ಸಾಮ ಋಗ್ೇದ ಸಾಮವೇದಗಳು ಚಜುರೇವ ಮತ್ತು ಯಜುರ್ವೇದವು ಆಗಿದ್ದೇನೆ ಹೀಗೆ ಎಲ್ಲವೂ ನಾನೆಂದು ತಿಳಿದು ನನ್ನನ್ನೇ ಚಿಂತಿಸುತ್ತಿರುವ ಭಕ್ತರನ್ನು ಎಲ್ಲ ಕಾಲಗಳಲ್ಲಿಯೂ ನಾನೇ ನೋಡಿಕೊಳ್ತೇನೆ ಹೇಗೆಂದರೆ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಹಂ ಒಂಬತ್ತನೇ ಅಧ್ಯಾಯಿ ಶ್ಲೋಕ ಇದು ನಮ್ಮ ಎಲ್ ಐ ಸಿಯ ಯಾವುದು ಇದು ಎಲ್ ಐ ಸಿಯಲ್ಲಿರ್ತಕ್ಕಂತಹ ಕೊಟೇಶನ್ ಇದು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಯಾವ ಜನರು ನನ್ನನ್ನು ನನಗಿಂತ ಬೇರೆಯಲ್ಲದವರಾಗಿ ಚಿಂತಿಸುತ್ತಾ ಅನನ್ಯಾನ ಬೇರೆ ಯಾರನ್ನು ಚಿಂತಿಸಿದ ನನ್ನೇ ಏಕಬುದ್ಧಿನ ಚಿಂತಿಸುತ್ತಾ ಯಾರು ಪರಿ ಉಪಾಸತೆ ಎಲ್ಲೆಲ್ಲೂ ಧ್ಯಾನ ಮಾಡ್ತಾರೋ ಪರಿತಃ ಉಪಾಸತೆ ಎಲ್ಲ ಕಡೆಯಲ್ಲಿಯೂ ನಿತ್ಯಾಭಿಯುಕ್ತಾನಾಂ ತೇಷಾಮ್ ಯಾವಾಗಲೂ ನನ್ನನ್ನು ಚೆನ್ನಾಗಿ ಸಂಬಂಧಿಸಿಕೊಂಡಿರುವ ನಿತ್ಯ ಅಭಿಯುಕ್ತಾನಾಂ ತೇಷ್ ಅವರುಗಳ ಯೋಗಕ್ಷೇಮ ಯೋಗಕ್ಷೇಮಗಳನ್ನು ಅಹಂ ನಾನು ವಹಾಮಿ ನಿರ್ವಹಿಸುತ್ತೇನೆ ಯೋಗ ಮತ್ತು ಕ್ಷೇಮ ವ್ಯತ್ಯಾಸ ಇದೆ ಅದರಲ್ಲಿ ಯೋಗಕ್ಷೇಮ ಅಂತ ಒಂದೇ ಹೇಳ್ತೇವೆ ನಾವು ಯೋಗ ಅಂದರೆ ಪ್ರಾಪ್ತಿ ನಮಗೆ ಏನು ಬೇಕೋ ಅದರ ಪ್ರಾಪ್ತಿ ಆಗತಕ್ಕಂಥದ್ದು ಈಗ ಆತ್ಮಜ್ಞಾನವೋ ಬ್ರಹ್ಮಜ್ಞಾನವೋ ಅದರ ಪ್ರಾಪ್ತಿಯಾಗತಕ್ಕಂಥದ್ದು ಕ್ಷೇಮ ಅಂತೇಳಿ ಹೇಳಿದರೆ ಅದನ್ನು ಉಳಿಸಿಕೊಳ್ಳತಕ್ಕಂಥದ್ದು ಅಥವಾ ಯಾವುದೇ ಸಂಪತ್ತಿರ್ಬೋದು ಯೋಗ ಅಂದರೆ ನಮಗೆ ಬಂದು ಸೇರತಕ್ಕಂಥದ್ದು ನಮ್ಮನ್ನು ಯೋಜು ಯೋ ಸಂಯೋಗ ಸೇರತಕ್ಕಂಥದ್ದು ಬಂದು ಕ್ಷೇಮ ಅಂತೇಳಿ ಹೇಳಿದರೆ ಅದನ್ನು ಉಳಿಸಿಕೊಳ್ತಕ್ಕ ಬಂದದ್ದನ್ನು ನಷ್ಟವಾಗದಂತೆ ಉಳಿಸಿಕೊಳ್ತಕ್ಕಂಥದ್ದು ಅವೆರಡನ್ನೂ ಅವನೇ ಮಾಡ್ತಾನೆ ಅಂಥೇಳಿ ವಹಿಸ್ತಾನೆ ನಿರ್ವಹಿಸ್ತಾನೆ ಆದರೆ ನನ್ನನ್ನು ಸದಾ ಭಜಿಸುವುದು ಕಷ್ಟವೇನೂ ಅಲ್ಲ ಕೇವಲ ಭಕ್ತಿಯೊಂದಿದ್ದರೆ ಸಾಕು ಅಷ್ಟರಿಂದಲೇ ನಾನು ಒಲಿತೇನೆ ಹ್ಞೂ ಹರಿ ತಾಳನು ತಾಳಮೇಳಗಳಿಲ್ಲದೆ ಲಾಳ ಮೇಳಗಳಿ ಇದ್ದರೂ ಕೂಡ ಅಲ್ಲಿ ಯಾವುದು ಕೇವಲ ಪ್ರೇಮಕ್ಕೆ ಒಲಿಯುವಂಥೇಳಿ ಭಕ್ತಿಗೆ ಒಲಿತಾನೆ ಯಾರು ಭಗವಂತ ಅಂಥೇಳಿ ಒಂದು ದಾಸರ ಕೀರ್ತನೆ ಕೂಡ ಇದೆ ಪ್ರೇಮವಿಲ್ಲದ ಪೂಜೆಗೆ ಅವನು ಒಪ್ ಒಲ್ಲುವುದಿಲ್ಲ ಓ ಒಲ್ಲನು ಅಂತೇಳಿ ಒಪ್ಪುವುದಿಲ್ಲ ಕೇವಲ ಭಕ್ತಿಯೊಂದು ಇದ್ದರೆ ಸಾಕು ಅಷ್ಟಿಂದಲೇ ನಾನು ಒಲಿತೇನೆ ಅದು ಹೇಗೆ ಅಂತೇಳಿ ಹೇಳ್ತಾನೆ ಕೃಷ್ಣ ಒಂಬತ್ತರಲ್ಲಿ ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯ್ಛತಿ ತದಹಂ ಭಕ್ತಿ ಉಪಸೃತಂ ಅಷ್ಟಾಮಿ ಪ್ರಯತಾತ್ಮನಹ್ ಯಾವನು ನನಗೆ ಒಂದು ಎಲೆಯನ್ನು ಒಂದು ಹೂವನ್ನು ಹೀಗೆ ಏನನ್ನಾದರೂ ಭಕ್ತಿಯ ಪ್ರೇಮದಿಂದ ಕೊಡುತ್ತಾನೋ ಪ್ರಯಚ್ಚತಿ ಶುದ್ಧ ಬುದ್ಧಿಯಾದ ಭಕ್ತಿಯಿಂದ ಕೊಡಲ್ಪಟ್ಟ ಅದನ್ನು ನಾನು ತಿನ್ನುತ್ತೇನೆ ಉಣ್ಣು ಸ್ವೀಕರಿಸ್ತೇನೆ ನೀನು ಮಾಡುವ ಎಲ್ಲ ಕರ್ಮಗಳನ್ನು ಅವು ವೈದಿಕವಾಗಲಿ ಲೌಕಿಕವಾಗಲಿ ಯಾವು ಆಗಿರಲಿ ನನಗೆ ಅರ್ಪಿಸು ಹೇಗೆಂದರೆ ಒಂಬತ್ತನೇ ಧ್ಯು ಇಪ್ಪತ್ತೇಳನೇ ಶ್ಲೋಕ ಯತ್ ಕರುಷಿ ಯದಷ್ಟಿ ಯಜ್ಜು ಹೋಸಿ ಹೋಷಿ ದದಾಸಿ ದತ್ ಯತ್ ಯತ್ ತಪಸ್ಸಿ ಕೌಂತೆ ಯ ಮದರ್ಪಣಂ ನೆಲೆ ಪುತ್ರನೇ ಯಾವ ಕರ್ಮವನ್ನು ಮಾಡ್ತೀಯೋ ಏನನ್ನು ತಿಂತೀಯೋ ಏನನ್ನು ಹೋಮ ಮಾಡ್ತೀಯೋ ಏನನ್ನು ದಾನ ಮಾಡ್ತೀಯೋ ಏನೊಂದು ತಪಸ್ಸನ್ನು ಮಾಡ್ತೀಯೋ ಅದೆಲ್ಲವೂ ನನಗೆ ಸಮರ್ಪಣೆಯಾಗಿ ಮಾಡುವು ಹಾಗಾದರೆ ಭಗವಂತನು ರಾಗ್ವೇಶ ಉಳ್ಳೋನು ಮತ್ತು ಪಕ್ಷಪಾತ ಉಳ್ಳೋನು ಯಾಕೆ ಹೇಗೆಂದರೆ ಭಕ್ತರನ್ನು ಮಾತ್ರ ಕಾಪಾಡದಾನೆ ಅಂತೇಳಿ ಯಾಕಂದ್ರೆ ಯಾಕಂದರೆ ಒಂಬತ್ತರಲ್ಲಿ ಇಪ್ಪತ್ತೊಂಬತ್ತನೇದು ಸಮೂಹಂ ಸರ್ವಭೂತೇಶ ನಮೇ ದ್ವೇಶ್ಯೋಸ್ತಿನ ಪ್ರಿಯ ಯೇ ಭಜಂತಿತು ಮಾಂ ಮಾಂಭಕ್ತ್ಯ ಮೈ ತೇ ನಾನು ಎಲ್ಲರಲ್ಲಿಯೂ ಸಮನಾಗಿರುವೆನು ನನಗೆ ಶತ್ರುವಾಗಲಿ ಪ್ರಿಯನಾಗಲಿ ಇಲ್ಲ ಆದರೆ ಯಾರು ನನ್ನನ್ನು ಪ್ರೇಮದಿಂದ ಭಜಿಸುತ್ತಾರೋ ಸೇವಿಸುತ್ತಾರೋ ಅವರು ನನ್ನಲ್ಲಿಯೂ ನಾನು ಅವರಲ್ಲಿಯೂ ಇದ್ದೇನೆ ಅದು ಯಾಕೆ ಅಂತೇಳಿ ಕೇಳಿದರೆ ದುಷ್ಟರನ್ನು ಕೂಡ ಅವನು ಉದ್ಧಾರ ಮಾಡೋದು ಹೇಗೆ ದುಷ್ಟರ ಉದ್ಧಾರಕ್ಕೆ ಬೇರೆ ಸತ್ಪುರುಷರ ಉದ್ಧಾರಕ್ಕೆ ಬೇರೆದಾರ ಸತ್ಪುರುಷರಿಗೆ ಅನುಗ್ರಹ ಮಾಡೋದು ಅಂತೇಳಿ ಹೇಳಿದರೆ ಅವರಿಗೆ ವರ ನೀಡುವ ಮೂಲಕ ಅಂದರೆ ಅವರ ಉದ್ಧಾರ ಮಾಡುವಂಥದ್ದು ನೇರವಾಗಿ ಕಾಣ್ತದೆ ಪ್ರತ್ಯಕ್ಷವಾಗಿ ಅವರು ಒಳ್ಳೆಯದಾಗ್ತಾ ಹೋಗ್ತಾರೆ ದುಷ್ಟ ಏನಾಗ್ತದೆ ದುಷ್ಟರ ಹಾಳಾಗುವಂಥದ್ದು ಕೂಡ ಭಗವಂತನ ಮಾಡ್ತಕ್ಕಂಥ ಉದ್ಧಾರವೇ ಅಂದರೆ ದುಷ್ಟತನ ಹೋಗಬೇಕಿದ್ದರೆ ಅವರಿಗೆ ಅದು ತಪ್ಪು ತಾವು ಮಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಅನುಭವ ಆಗಬೇಕು ಅದು ಆಗಬೇಕಿದ್ದರೆ ಆತನ ಎಲ್ಲವನ್ನು ಕಳ್ಕೊಳ್ಬೇಕು ಆಗ ಅವನಿಗೆ ಪಶ್ಚಾತ್ತಾಪ ಮಾಡಿದ್ದೆಲ್ಲ ತಪ್ಪಾಯಿತು ಪಶ್ಚಾತ್ತಾಪ ಆಗಿ ಆಮೇಲೆ ಮತ್ತೆ ಅವನ ಉದ್ಧಾರ ಆಗ್ತದೆ ಹಾಗಾಗಿ ದುಷ್ಟಮರ್ದನ ಶಿಷ್ಟ ರಕ್ಷಣ ಯಾಕೆ ಮಾಡ್ತಾನೆ ಭಗವಂತ ದುಷ್ಟಮರ್ದನ ಅಂದರೆ ಆತ್ಮನನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ ಆ ಶರೀರವ ಈ ಶರೀರ ಯಾವಾಗ ನಿರುಪಯುಕ್ತ ಅಂತೇಳಿ ಆಯಿತು ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಸಂಹಾರ ಮಾಡಿಬಿಡ್ತಾನೆ ಅದು ಯಾವುದಕ್ಕಾಗಿ ಅದು ಕೂಡ ಆ ಜೀವನ ಉದ್ಧಾರಕ್ಕಾಗಿಯೇ ಆಮೇಲೆ ಅವತ್ತು ಮರುಜನ್ಮದಲ್ಲಿ ಆದರೂ ಅವನಿಗೆ ಹಿಂದಿನ ಜನ್ಮದ ಭಯ ಇರ್ತದೆ ಅವನು ಸ್ವಲ್ಪ ಆದರೂ ಧರ್ಮ ಮಾರ್ಗದಲ್ಲಿ ತೊಡಗಿಸಿಕೊಂಡು ಕ್ರಮೇಣ ಜನ್ಮ ಜನ್ಮದಲ್ಲಿ ಕ್ರಮಮುಕ್ತಿಯನ್ನು ಹೊಂದುತ್ತಾನೆ ಜನ್ಮ ಜನ್ಮಾಂತರಗಳಲ್ಲಿ ಹಾಗಾಗಿ ದುಷ್ಟ ಮರ್ದನವೂ ಕೂಡ ದುಷ್ಟರ ಉದ್ದಾರಕ್ಕಾಗಿ ಹಾಗಾಗಿ ಎಲ್ಲವನ್ನು ಶತ್ರು ಮಿತ್ರ ಅಂತೇಳಿ ಇಲ್ಲ ದೇವರಿಗೆ ಆದರೆ ಭಕ್ತರಿಗೆ ಹೆಚ್ಚು ಅವನು ಕರುಣೆ ತೋರಿಸ್ತಾನೆ ಅಂಥೇಳಿ ಕಾಣಿಸ್ತದೆ ಯಾಕೆ ಅಂತ ಹೇಳಿದರೆ ಭಕ್ತರಿಗೆ ಬೇಗ ಉದ್ಧಾರ ಆಗಿಬಿಡ್ತದೆ ಆದರೆ ದುಷ್ಟರಿಗೆ ನೋಡುವಾಗ ನೋಡುವವರಿಗೆ ಅವರು ಪತನ ಹೊಂದಿದಾಗ ಕಾಣುತ್ತಾರೆ ಆದರೆ ಅದು ಕೂಡ ದೇವರ ಕೃಪೆ ಪತನ ಹೊಂದಿದರೆ ಅವರಿಗೆ ಬುದ್ಧಿ ಬರುವಂಥದ್ದು ಅವರಿಗೆ ಬುದ್ಧಿ ಕಲಿಸಲು ದೇವರು ಆಮೇಲೆ ಆ ಬುದ್ಧಿ ಬಂದ ಮೇಲೆ ಅವರು ಸನ್ಮಾರ್ಗಕ್ಕೆ ಬರ್ತಾರೆ ಭಗವಂತನ ಭಕ್ತರಾಗ್ತಾರೆ ಆವಾಗ ಅವರು ಅದೇ ಜನ್ಮದಲ್ಲಿಲ್ಲದರೂ ಮುಂದಿನ ಜನ್ಮದಲ್ಲಿ ಆದರೂ ಕೂಡ ಜನ್ಮ ಜನ್ಮ ಅಂತ ಹೇಳಿ ಕ್ರಮವಾಗಿ ಆದರೂ ಮುಕ್ತಿಯನ್ನು ಹೊಂದುತ್ತಾರೆ ಆದ್ದರಿಂದ ನೀನು ಮಾಡುವ ಎಲ್ಲ ಕರ್ಮಗಳನ್ನು ಅವು ವೈದಿಕವಾಗಿ ಲೌಕಿಕವಾಗಲಿ ಅವು ಆಗಿರಲಿ ನನಗೆ ಅರ್ಪಿಸು ಅಂತೇಳಿ ಕೃಷ್ಣ ಹಾಗೆ ಎಲ್ಲ ಭೂತಗಳಲ್ಲಿ ನಾನು ಒಂದೇ ರೀತಿಯಾಗಿದ್ದೇನೆ ಎಂತಹ ದುರಾಚಾರಿಯಾಗಿರಲಿ ಅವನು ಭಗವಂತನನ್ನು ಭಜಿಸಿದ್ದೆ ಆದರೆ ಉದ್ಧಾರವಾಗಿ ಬಿಡ್ತಾನೆ ಹೇಕ್ ಆ ಭಗವಂತನ ಭಕ್ತಿಯು ಅಂಥದ್ದು ಭಕ್ತಿಯ ಮಹಾತ್ಮವನ್ನು ಕೇಳಿ ಅಂತೇಳಿ ಒಂಬತ್ತನೇ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ ಗೀತಾಚಾರ್ಯ ಅಪಿಚೇತ್ ಸುಧುರಾಚಾರೋ ಭಜತೆ ಮಾಮ ಮಾಮನನ್ಯ ಭಾ ಸಾಧುರೇ ವಸ ಸಮ್ಯಕ್ ವ್ಯವಸಿತು ಹೀಸೋ ಒಂದು ವೇಳೆ ಹೆಚ್ಚಿನ ದುರಾಚಾರೆಯಾದರೂ ನನ್ನನ್ನು ಅನನ್ಯ ಭಾವದಿಂದ ಭಜಿಸುವವನಾದರೆ ಅವನು ಒಳ್ಳೆಯ ನಡತಿಯವನೆಂದೇ ತಿಳಿಯಬೇಕು ಯಾಕಂದರೆ ಅವನು ಸರಿಯಾದ ನಿಶ್ಚಯ ಉಳ್ಳವನಾಗಿದ್ದಾನೆ ನಿಶ್ಚಯ ಬುದ್ಧಿ ಭಗವಂತನನ್ನು ಹೀಗೆ ಭಜಿಸುತ್ತಾ ಇದ್ದರೆ ಮುಂದೆ ಏನಾಗ್ತದೆ ಎನ್ನುವುದನ್ನು ನಾವು ನಾಳೆ ದಿವಸ ನೋಡೋಣ ಇನ್ನು ಇದೀಗ ಒಂಬತ್ತು ಅಧ್ಯಾಯಗಳು ಮುಗಿಯಿತು ಇನ್ನೂ ಒಂಬತ್ತು ಅಧ್ಯಾಯಗಳು ಇದೆ ನಾಳೆ ದಿವಸ ಮುಂದುವರಿಸೋಣ ಹರೇರಾಮ ಶ್ರೀಸಚ್ಚಿಂದರ್ಪಿತಮಸ್ತು ಶ್ರೀಶಂಕರರ್ಪಿತಮಸ್ತು ಶ್ರೀಕೃಷ್ಣಾರ್ರ್ಪಿತಮಸ್ತು ಓಂ ತತ್ಸತ್